ಪರಮದಯಾಮೇನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ ತ್ವಾಹ ನಾವು ಈ ಕುರುಆನನ್ನು ನಿಮ್ಮ ಮೇಲೆ ಅವತೀರ್ಣ ನಿಮ್ಮನ್ನು ಸಂಕಷ್ಟಕ್ಕೀಡು ಮಾಡಲಿಕ್ಕಲ್ಲ ಇದು ಭಯಬೀರಿಸುವ ಪ್ರತಿಯೊಬ್ಬನಿಗೆ ನೆನಪಿಸುವ ಒಂದು ಸಾಧನವಾಗಿದೆ ಭೂಮಿಯನ್ನು ಉನ್ನತ ಆಕಾಶಗಳನ್ನು ಸೃಷ್ಟಿಸಿದವನ ಕಡೆಯಿಂದ ಇದು ಅವತೀರ್ಣಗೊಂಡಿದೆ ಆ ದಯಾಮಯನು ವಿಶ್ವ ಸಿಂಹಾಸನದ ಮೇಲೆ ವಿರಾಜಿಸುತ್ತಿದ್ದಾನೆ ಅವನು ಆಕಾಶಗಳಲ್ಲೂ ಭೂಮಿಯಲ್ಲೋ ಅವೆರಡರ ನಡುವೆಯೂ ಹಾಗೂ ಮಣ್ಣಿನಡಿಯಲ್ಲಿಯೂ ವಸ್ತುಗಳ ಮಾಲೀಕನಾಗಿರುತ್ತಾನೆ ನೀವು ನಿಮ್ಮ ಮಾತನ್ನು ಉಚ್ಚ ಸ್ವರದಲ್ಲೇ ಹೇಳಿದರೂ ಅವನಂತೂ ಮೆಲುದಿಯ ಮಾತನ್ನು ಮಾತ್ರವಲ್ಲ ಅದಕ್ಕಿಂತಲೂ ರಹಸ್ಯವಾದ ಮಾತನ್ನು ಅರಿಯುತ್ತಾನೆ ಅವನು ಅಲ್ಲಾಹು ಅವನ ಹೊರತು ಅನ್ಯ ದೇವನಿಲ್ಲ ಅವನಿಗೆ ಅತ್ಯುತ್ತಮ ನಾಮಗಳಿವೆ ನಿಮಗೆ ಮೂರ್ ಸಾವಿರ ವೃತ್ತಾಂತವೇನಾದರೂ ತಲುಪಿದೆಯೇ ಅವರೊಂದು ಬೆಂಕಿಯನ್ನು ಕಂಡಾಗ ತನ್ನ ಮನೆಯವರೊಡನೆ ಸ್ವಲ್ಪ ತಡೆಯಿರಿ ನಾನೊಂದು ಬೆಂಕಿಯನ್ನು ಕಂಡಿದ್ದೇನೆ ನಾನು ನಿಮಗಾಗಿ ಕೆಂಡವೊಂದನ್ನು ತರಬಹುದು ಅಥವಾ ಆ ಬೆಂಕಿಯಿಂದ ದಾರಿಯ ಕುರಿತು ನನಗೆ ಮಾರ್ಗದರ್ಶನ ಸಿಗಲೂಬಹುದು ಎಂದು ಹೇಳಿದ ಸಂದರ್ಭ ಅಲ್ಲಿಗೆ ತಲುಪಿದಾಗ ಹೀಗೆ ಕರೆಯಲಾಯಿತು ಓ ಮೂಸಾ ನಾನೇ ನಿಮ್ಮ ಪ್ರಭು ನಿಮ್ಮ ಪಾದರಕ್ಷೆಗಳನ್ನು ಕಳಿಸಿ ಬಿಡಿರಿ ನೀವು ಪವಿತ್ರ ಕಣಿವೇ ಸುವಾದಲ್ಲಿದ್ದೀರಿ ಮತ್ತು ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ನಿಮಗೆ ಮಾಡಲಾಗುವ ದಿವ್ಯವಾಣಿಯ ಅವತೀರ್ಣವನ್ನು ಆಲಿಸಿರಿ ನಿಶ್ಚಯವಾಗಿಯೂ ನಾನೇ ಅಲ್ಲಾಹು ನನ್ನ ಹೊರತು ಇನ್ನಾವ ದೇವನೂ ಇಲ್ಲ ಆದುದರಿಂದ ನೀವು ನನ್ನ ದಾಸ್ಯ ಆರಾಧನೆ ಮಾಡಿರಿ ಮತ್ತು ನನ್ನ ಸ್ಮರಣೆಗಾಗಿ ನಮಾಜನ್ನು ಸಂಸ್ಥಾಪಿಸಿರಿ ಪುನರುತ್ಥಾನದ ಗಳಿಗೆಯೂ ಖಂಡಿತವಾಗಿಯೂ ಬರಲಿದೆ ಪ್ರತಿಯೊಬ್ಬ ಜೀವಿಯೂ ತನ್ನ ಪರಿಶ್ರಮಕ್ಕನುಸಾರ ಪ್ರತಿಫಲ ಪಡೆಯುವಂತಾಗಲು ನಾನು ಆ ಸಮಯವನ್ನು ರಹಸ್ಯವಾಗಿಡಲಿಚ್ಛಿಸುತ್ತೇನೆ ಆದುದರಿಂದ ಅದರ ಮೇಲೆ ತನ್ನ ಸ್ವೇಚ್ಛೆಗಳ ದಾಸನಾಗಿ ಬಿಟ್ಟವನು ನಿಮ್ಮನ್ನು ಆ ಗಳಿಗೆಯ ಚಿಂತೆಯಿಂದ ತಡೆಯದಿರಲಿ ಅನ್ಯತಃ ನೀವು ವಿನಾಶದಲ್ಲಿ ಬೀಳುವಿರಿ ಮತ್ತು ಓ ಮೂಸ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 ನಾವು ಅದನ್ನು ಪೂರ್ವ ಸ್ಥಿತಿಗೆ ತರುವೆವು ನಿಮ್ಮ ಕೈಯನ್ನು ಬಗಲಿನಲ್ಲಿಡಿರಿ ಏನೊಂದು ಪ್ರಯಾಸವಿಲ್ಲದೆ ಹೊಳೆಯುತ್ತಾ ಹೊರಬರುವುದು ಇದು ಎರಡನೆಯ ನಿದರ್ಶನ ಏಕೆಂದರೆ ನಾವು ನಿಮಗೆ ನಮ್ಮ ದೊಡ್ಡ ನಿದರ್ಶನಗಳನ್ನು ತೋರಿಸುವವರಿದ್ದೇವೆ ಅವನು ಅತಿಕ್ರಮಿಯಾಗಿದ್ದಾನೆ ಎನ್ನಲಾಯಿತು ಮೂಸ ಹೀಗೆ ಹೇಳಿದರು ಓ ನನ್ನ ಪ್ರಭು ನನ್ನ ಹೃದಯವನ್ನು ವಿಶಾಲಗೊಳಿಸು ನನ್ನ ಕಾರ್ಯವನ್ನು ನನಗೆ ಸುಲಭಗೊಳಿಸು ಜನರು ನನ್ನ ಮಾತನ್ನು ತಿಳಿಯುವಂತಾಗಲು ನನ್ನ ನಾಲೆಗೆಯ ತೊಡಕನ್ನು ನೀಗಿಸು ಮತ್ತು ನನಗಾಗಿ ನನ್ನದೇ ಕುಟುಂಬದಿಂದ ಒಬ್ಬ ಮಂತ್ರಿಯನ್ನು ನೇಮಿಸು ನಾವು ನಿನ್ನ ಪಾವಿತ್ರ್ಯವನ್ನು ಬಹಳವಾಗಿ ಹಾಗೂ ಬಹಳವಾಗಿ ನಿನ್ನನ್ನು ಪ್ರಸ್ತಾಪಿಸಲು ನನ್ನ ಸಹೋದರರಾಗಿರುವ ಹಾರೂನರ ಮೂಲಕ ನನ್ನ ಕೈ ಬಲಪಡಿಸು ಮತ್ತು ಅವರನ್ನು ನನ್ನ ಕೆಲಸದಲ್ಲಿ ಸಹಭಾಗಿಯಾಗಿ ಮಾಡು ನೀನು ಸದಾನಮ್ಮ ನಮ್ಮ ವೀಕ್ಷಕನಾಗಿರುತ್ತಿ ಆಗ ಹೀಗೆ ಹೇಳಲಾಯಿತು ಓ ಮೂಸ ನೀವು ಕೇಳಿಕೊಂಡದನ್ನು ನಿಮಗೆ ಕೊಡಲಾಗಿದೆ ನಾವು ಇನ್ನೊಮ್ಮೆ ನಿಮ್ಮ ಮೇಲೆ ಅನುಗ್ರಹ ತೋರಿದೆವು ನಾವು ನಿಮ್ಮ ತಾಯಿಗೆ ಸೂಚನೆ ಕೊಟ್ಟ ಸಂದರ್ಭವನ್ನೂ ಸ್ಮರಿಸಿರಿ ಇಂತಹ ಸೂಚನೆಯನ್ನು ದಿವ್ಯವಾಣಿಯ ಮುಖಾಂತರವೇ ಕೊಡಲಾಗುತ್ತದೆ ಈ ಮಗುವನ್ನು ಪೆಟ್ಟಿಗೆಯೊಳಗೆ ಇರಿಸಿಬಿಡು ಪೆಟ್ಟಿಗೆಯನ್ನು ನದಿಯಲ್ಲಿ ಬಿಟ್ಟುಬಿಡು ನದಿಯು ಅದನ್ನು ದಡಕ್ಕೆ ಎಸೆದು ಮತ್ತು ಅದನ್ನು ನನ್ನ ಶತ್ರು ಹಾಗೂ ಈ ಮಗುವಿನ ಶತ್ರು ಎತ್ತಿಕೊಳ್ಳುವನು ಎಂಬ ಸೂಚನೆ ನಾನು ನನ್ನ ಕಡೆಯಿಂದ ನಿಮ್ಮ ಮೇಲೆ ಅನುರಾಗವನ್ನು ಆವರಿಸಿಬಿಟ್ಟೆನೆ ಮತ್ತು ನನ್ನ ಮೇಲ್ನೋಟದಲ್ಲೇ ನಿಮ್ಮ ಪೋಷಣೆಯ ವ್ಯವಸ್ಥೆ ಮಾಡಿದೆ ನಿಮ್ಮ ಸಹೋದರಿ ನಡೆಯುತ್ತಲಿದ್ದ ಸಂದರ್ಭವನ್ನು ಸ್ಮರಿಸಿರಿ ಅವಳು ಹೋಗಿ ಈ ಶಿಶುವನ್ನು ಅತ್ಯುತ್ತಮ ರೀತಿಯಿಂದ ಪಾಲನೆ ಪೋಷಣೆ ಮಾಡಬಲ್ಲವಳನ್ನು ನಿಮಗೆ ತೋರಿಸಿಕೊಡಲಿ ಎಂದು ಹೇಳುತ್ತಾಳೆ ಹೀಗೆ ನಿಮ್ಮ ತಾಯಿಯ ಕಣ್ತಣಗಿಯುವಂತಾಗಲು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 ನಾನು ನಿಮ್ಮನ್ನು ನನ್ನ ಕಾರ್ಯಕ್ಕಾಗಿ ಆಯ್ದುಕೊಂಡಿರುತ್ತೇನೆ ನೀವು ಮತ್ತು ನಿಮ್ಮ ಸಹೋದರ ನನ್ನ ನಿದರ್ಶನಗಳ ಸಹಿತ ಹೋಗಿರಿ ಮತ್ತು ನೀವು ನನ್ನ ಸ್ಮರಣೆಯಲ್ಲಿ ಲೋಪ ಮಾಡಬೇಡಿ ನೀವಿಬ್ಬರೂ ನಳಿಗೆ ಹೋಗಿರಿ ಅವನು ವಿದ್ರೋಹಿಯಾಗಿ ಬಿಟ್ಟಿದ್ದಾನೆ ಅವನೊಡನೆ ನಯವಾಗಿ ಮಾತನಾಡಿರಿ ಅವನು ಉಪದೇಶ ಸ್ವೀಕರಿಸಬಹುದು ಅಥವಾ ಭಯಪಡಬಹುದು ಇಬ್ಬರು ಇಂತೆಂದರು ಓ ನಮ್ಮ ಪ್ರಭು ಅವನು ನಮ್ಮ ಮೇಲೆ ಅತಿರೇಕವೆಸಗಬಹುದು ನಮ್ಮ ಮೇಲೆ ಮುಗಿಬೀಳಬಹುದೆಂಬ ಆತಂಕ ನಮಗಿದೆ ಆಗ ಹೆದರಬೇಡಿರಿ ನಾನು ನಿಮ್ಮ ಸಂಗಡವಿದ್ದೇನೆ ಎಲ್ಲವನ್ನೂ ಆಲಿಸುತ್ತಿದ್ದೇನೆ ಮತ್ತು ವೀಕ್ಷಿಸುತ್ತಿದ್ದೇನೆ ಅವನ ಬಳಿಗೆ ಹೋಗಿರಿ ಮತ್ತು ನಾವು ನಿನ್ನ ಪ್ರಭುವಿನ ಕಡೆಯಿಂದ ಕಳುಹಿಸಲ್ಪಟ್ಟವರು ಬನಿ ಇಸರಾ ನಮ್ಮ ಸಂಗಡ ಕಳುಹಿಸಿ ಅವರಿಗೆ ಕಾಟ ಕೊಡಬೇಡ ನಾವು ನಿನ್ನ ಬಳಿಗೆ ನಿನ್ನ ಪ್ರಭುವಿನ ನಿದರ್ಶನವನ್ನು ತಂದಿರುತ್ತೇವೆ ಮತ್ತು ಸನ್ಮಾರ್ಗವನ್ನನುಸರಿಸುವವರಿಗೆ ರಕ್ಷಣೆಯಿದೆ ಸುಳ್ಳಾಗಿಸುವವನಿಗೂ ವಿಮುಖನಾದವನಿಗೂ ಯಾತನೆಯಿದೆ ಎಂದು ನಮಗೆ ದಿವ್ಯವಾಣಿಯ ಮೂಲಕ ತಿಳಿಸಿಕೊಡಲಾಗಿದೆ ಎಂದು ಹೇಳಿರಿ ಆಗ ಫಿರ್ ಅವನ್ ಇಂತೆಂದನು ಸರಿ ಹಾಗಾದರೆ ನಿನ್ನಿಬ್ಬರ ಪ್ರಭು ಯಾರು ಮೂಸ ಮೂಸ ಉತ್ತರವಿತ್ತರೋ ಪ್ರತಿಯೊಂದು ವಸ್ತುವಿಗೆ ಅದರ ಆಕೃತಿ ಪ್ರದಾನ ಮಾಡಿ ಆ ಅದಕ್ಕೆ ದಾರಿ ತೋರಿದವನೇ ನಮ್ಮ ಪ್ರಭು ಫಿರ್ಅನ್ ಹೇಳಿದನು ಹಾಗಾದರೆ ಗತ ಪೀಳಿಗೆಗಳ ಸ್ಥಿತಿ ಏನಾಗಿತ್ತು ಮೂಸಾ ಹೇಳಿದರು ಅದರ ಜ್ಞಾನವು ನನ್ನ ಪ್ರಭುವಿನ ಬಳಿಯಿರುವ ಒಂದು ಗ್ರಂಥದಲ್ಲಿ ಸುರಕ್ಷಿತವಾಗಿದೆ ನನ್ನ ಪ್ರಭು ತಪ್ಪುವುದೂ ಇಲ್ಲ ಮರೆಯುವುದೂ ಇಲ್ಲ ನಿಮಗಾಗಿ ಭೂಮಿಯನ್ನು ಹಾಸಿದವನು ಅದರಲ್ಲಿ ನಿಮಗೆ ಸಂಚರಿಸಲು ದಾರಿಗಳನ್ನು ಮಾಡಿದವನು ಆಕಾಶದಿಂದ ನೀರನ್ನು ಸುರಿಸಿದವನು ಅನಂತರ ಅದರ ಮೂಲಕ ತರತರದ ಉತ್ಪನ್ನಗಳನ್ನು ಹೊರತಂದವನು ಅವನೇ ನೀವು ತಿನ್ನಿರಿ ಮತ್ತು ನಿಮ್ಮ ಜಾನುವಾರುಗಳನ್ನು ಮೇಯಿಸಿರಿ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 ನೀನು ನಿನ್ನ ಜಾದುವಿನ ಬಲದಿಂದ ನಮ್ಮನ್ನು ನಮ್ಮ ದೇಶದಿಂದ ಹೊರಕಟ್ಟಲಿಕ್ಕಾಗಿ ಬಂದಿರುವೆಯೋ ಸರಿ ನಾವು ನಿನಗೆದರೂ ಅಂತಹದೇ ಜಾದುವನ್ನು ತರುತ್ತೇವೆ ಸ್ಪರ್ಧೆ ಎಲ್ಲಿ ಮತ್ತು ಯಾವಾಗ ನಡೆಯಬೇಕೆಂದು ನಿರ್ಧರಿಸಿಕೋ ನಾವಾಗಲಿ ನೀನಾಗಲಿ ಈ ಕರಾರನ್ನು ಉಲ್ಲಂಘಿಸಬಾರದು ಬಹಿರಂಗ ಬಯಲಲ್ಲಿ ಮುಂದೆ ಬಾ ಮೂಸ ಹೇಳಿದರು ಉತ್ಸವದ ದಿನವೂ ಸ್ಪರ್ಧೆಗೆ ನಿಶ್ಚಯವಾಯಿತು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 ಅವನು ಭಗ್ನಾಶನಾದನು ಇದನ್ನು ಕೇಳಿದಾಗ ಅವರೊಳಗೆ ಭಿನ್ನಾಭಿಪ್ರಾಯ ಉಂಟಾಯಿತು ಮತ್ತು ಅವರು ರಹಸ್ಯವಾಗಿ ಪರಸ್ಪರ ಸಮಾಲೋಚಿಸಲಾರಂಭಿಸಿದರು ಕೊನೆಗೆ ಕೆಲವರು ಹೀಗೆ ಹೇಳಿದರು ಇವರಿಬ್ಬರು ಕೇವಲ ಜಾದುಗಾರರು ಇವರ ಉದ್ದೇಶವು ತಮ್ಮ ಜಾದುವಿನ ಬಲದಿಂದ ನಿಮ್ಮನ್ನು ನಿಮ್ಮ ನಾಡಿನಿಂದ ಹೊರಹಾಕುವುದು ಮತ್ತು ಆದರ್ಶಪ್ರಾಯವಾದ ನಿಮ್ಮ ಜೀವನ ಕ್ರಮವನ್ನು ಕೊನೆಗೊಳಿಸಿ ಬಿಡುವುದಾಗಿದೆ ಆದುದರಿಂದ ನಿಮ್ಮ ಸಕಲ ತಂತ್ರಗಳನ್ನು ಇಂದು ಒಟ್ಟುಗೂಡಿಸಿಕೊಳ್ಳಿರಿ ಮತ್ತು ಒಂದಾಗಿ ರಂಗಕ್ಕೆ ಇಳಿದು ಬಿಡಿರಿ ಇಂದು ಯಾರ ಕೈ ಮೇಲಾಗುವುದೋ ಅವನೇ ವಿಜಯಿಯಾಗುವನೆಂದು ತಿಳಿದುಕೊಳ್ಳಿರಿ ಮೂಸಾ ನೀವು ಮೊದಲು ಎಸೆಯುತ್ತೀರೋ ಅಥವಾ ನಾವು ಎಸೆಯಬೇಕೋ ಎಂದು ಜಾದೂಗಾರರು ಕೇಳಿದರು ಆಗ ಮೂಸಾರು ಇಲ್ಲ ನೀವೇ ಎಸೆಯಿರಿ ಎಂದರು ಹಠಾತ್ತನೆ ಅವರ ಹಗ್ಗಗಳು ಅವರ ಲಾಠಿಗಳು ಅವರ ಇಂದ್ರಜಾಲದ ಬಲದಿಂದ ಓಡುತ್ತಿರುವಂತೆ ಮೂಸಾರಿಗೆ ಮತ್ತು ಮೂಸಾರು ತನ್ನ ಮನದೊಳಗೆ ಹೆದರಿದರು ಆಗ ನಾವು ಹೆದರಬೇಡಿರಿ ನೀವೇ ವಿಜಯಿಗಳಾಗುವಿರಿ ನಿಮ್ಮ ಬಲ ಕೈಯಲ್ಲಿರುವುದನ್ನು ಎಸೆದು ಈಗಲೇ ಅದು ಅವರ ಕೃತಕ ವಸ್ತುಗಳನ್ನೆಲ್ಲ ನುಣುಗಿಬಿಡುವುದು ಅವರು ಮಾಡಿ ತಂದಿರುವುದೆಲ್ಲ ಕೇವಲ ಜಾದೂಗಾರನ ಮಾಯೆ ಜಾದೂಗಾರನು ಅದೆಷ್ಟೇ ಟೀವಿಯೊಂದಿಗೆ ಬರಲಿ ಅವನೆಂದು ಯಶಸ್ವಿಯಾಗಲಾರ ಎಂದೆ ಕೊನೆಗೆ ಎಲ್ಲ ಜಾದೂಗಾರರು ಸಾಷ್ಟಾಂಗ ಬೆರಗುವಂತೆ ಮಾಡಲಾಯಿತು ಮತ್ತು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 ಆಗ ನಮ್ಮಿಬ್ಬರ ಪೈಕಿ ಯಾರ ಯಾತನೆ ಕಠಿಣ ಹಾಗೂ ದೀರ್ಘವಾದುದೆಂದು ಅರ್ಥಾತ್ ನಿಮಗೆ ಕಠಿಣ ಶಿಕ್ಷೆ ನೀಡಲು ಶಕ್ತನು ನಾನೋ ಅಥವಾ ಮೂಸಾರೋ ಎಂದು ನಿಮಗೆ ಚೆನ್ನಾಗಿ ತಿಳಿಯುವುದು ಜಾದೂಗಾರರು ಹೀಗೆ ಉತ್ತರ ಕೊಟ್ಟರು ನಮ್ಮನ್ನು ಸೃಷ್ಟಿಸಿದವ ನಾಣೆ ಪ್ರತ್ಯಕ್ಷ ಮುಂದೆ ಬಂದ ಬಳಿಕವೂ ಸತ್ಯಕ್ಕಿಂತ ಹೆಚ್ಚು ನಿನಗೆ ಪ್ರಾಶಸ್ತ್ಯ ಕೊಡಲು ನಮ್ಮಿಂದ ಎಷ್ಟು ಮಾತ್ರಕ್ಕೂ ಆಗದು ನೀನು ಮಾಡಲು ಇಚ್ಛಿಸಿದ್ದೆಲ್ಲವನ್ನೂ ಮಾಡು ಅತಿ ಹೆಚ್ಚೆಂದರೆ ನೀನು ಇಹಲೋಕ ಜೀವನದ ತೀರ್ಮಾನ ಮಾತ್ರ ಮಾಡಬಲ್ಲೆ ನಮ್ಮ ಪ್ರಭು ನಮ್ಮ ಅಪರಾಧಗಳನ್ನೂ ನೀನು ನಮ್ಮ ಮೇಲೆ ನಿರ್ಬಂಧಗೊಳಿಸಿದ ಇಂದ್ರಜಾಲವನ್ನು ಕ್ಷಮಿಸಲಿಕ್ಕಾಗಿ ನಾವು ನಮ್ಮ ಪ್ರಭುವಿನ ಮೇಲೆ ವಿಶ್ವಾಸವಿರಿಸಿದ್ದೇವೆ ಅಲ್ಲಾಹನೇ ಶುಭಕರನೂ ಮತ್ತು ಅವನೇ ಕಿರಂತನೂ ಆಗಿರುತ್ತಾನೆ ವಾಸ್ತವದಲ್ಲಿ ಅಪರಾಧಿಯಾಗಿ ತನ್ನ ಪ್ರಭುವಿನ ಸನ್ನಿಧಿಯಲ್ಲಿ ಹಾಜರಾದವನಿಗೆ ನರಕವಿದೆ ಅದರಲ್ಲಿ ಅವನು ಸಾಯಲಿಕ್ಕೂ ಇಲ್ಲ ಬದುಕಲಿಕ್ಕೂ ಇಲ್ಲ ಅವನ ಸನ್ನಿಧಿಯಲ್ಲಿ ಯಾರು ಸತ್ಯವಿಶ್ವಾಸಿಯ ನೆಲೆಯಲ್ಲಿ ಹಾಜರಾದವನೋ ಯಾರು ಸತ್ಕರ್ಮವೆಸಗಿದವನೋ ಇಂತಹ ಅವರೆಲ್ಲರಿಗೆ ಉನ್ನತ ಸ್ಥಾನಗಳಿವೆ ಸದಾ ಹಸಿರಾಗಿರುವ ಉದ್ಯಾನಗಳು ಅವುಗಳ ತಲಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಅವರು ಅವುಗಳಲ್ಲಿ ಸದಾಕಾಲ ವಾಸಿಸುತ್ತಿರುವರು ತನ್ನನ್ನು ಪರಿಶುದ್ಧಗೊಳಿಸುವವನಿಗೆ ಪ್ರತಿಫಲವಿದು ನಾವು ಮೂಸಾರಿಗೆ ಈ ದಿವ್ಯವಾಣಿ ಮಾಡಿದೆವು ನೀವಿನ್ನು ರಾತ್ರೋರಾತ್ರಿ ನನ್ನ ದಾಸರನ್ನು ಕರೆದುಕೊಂಡು ಹೊರಟು ಹೋಗಿಬಿಡಿರಿ ಅವರಿಗೆ ಸಮುದ್ರದಲ್ಲಿ ಶುಷ್ಕ ಮಾರ್ಗವಂದನ್ನು ಮಾಡಿಕೊಳ್ಳಿರಿ ಯಾರಾದರೂ ಹಿಂಬಾಲಿಸಿ ಬರುವರೆಂಬ ಭಯ ನಿಮಗೆ ಕಿಂಚಿತ್ತೂ ಬೇಡ ಮತ್ತು ಸಮುದ್ರದ ನಡುವಿನಿಂದ ಹಾದು ಹೋಗುವಾಗ ಹೆದರಲೂ ಬೇಡಿರಿ ಸಿರ್ಅನನು ತನ್ನ ಸೇನೆಯ ಸಹಿತ ಹಿಂಬಾಲಿಸಿ ಬಂದನು ತರುವಾಯ ಸಮುದ್ರವೂ ಅವರನ್ನು ಆವರಿಸಬೇಕಾಗಿದ್ದ ರೀತಿಯಲ್ಲಿ ಸಂಪೂರ್ಣವಾಗಿ ಆವರಿಸಿತು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 ಅನ್ಯತಃ ನಿಮ್ಮ ಮೇಲೆ ನನ್ನ ಪ್ರಕೋಪವೆರಗುವುದು ಯಾರ ಮೇಲೆ ನನ್ನ ಪ್ರಕೋಪ ಬೆರಗಿತೋ ಅವನು ಪತನಗೊಂಡೆ ಬಿಟ್ಟನು ಆದರೆ ಪಶ್ಚಾತ್ತಾಪಟ್ಟು ವಿಶ್ವಾಸವಿರಿಸಿ ಸತ್ಕರ್ಮವೆಸಗಿ ಆ ಬಳಿಕ ನೇರ ಮಾರ್ಗದಲ್ಲೇ ನಡೆಯುತ್ತಿರುವವನನ್ನು ನಾನು ಅತಿಯಾಗಿ ಕ್ಷಮಿಸುವವನಾಗಿರುತ್ತೇನೆ ಮತ್ತು ನೀವು ನಿಮ್ಮ ಜನಾಂಗಕ್ಕಿಂತ ಮೊದಲು ಇಲ್ಲಿಗೆ ಬಂದು ಓ ಮೂಸ ಅವರು ಇಂತೆಂಡರು ಓ ನನ್ನ ಪ್ರಭು ಅವರು ನನ್ನ ಬೆನ್ನಲ್ಲೇ ಬರುತ್ತಲಿದ್ದಾರೆ ನೀನು ನನ್ನಿಂದ ಪ್ರಸನ್ನನಾಗಬೇಕೆಂದು ಬಯಸಿ ನಾನು ಬೇಗ ಬೇಗನೆ ನಿನ್ನ ಸನ್ನಿಧಿಗೆ ಬಂದಿರುತ್ತೇನೆ ಆಗ ಸರಿ ಹಾಗಿದ್ದರೆ ಕೇಳಿರಿ ನಿಮ್ಮ ಅನುಪಸ್ಥಿತಿಯಲ್ಲಿ ನಾವು ನಿಮ್ಮ ಜನಾಂಗವನ್ನು ಪರೀಕ್ಷೆಗೆ ಗುರಿಪಡಿಸಿಬಿಟ್ಟೆವು ಮತ್ತು ಸಾಮಿರಿ ಅವರನ್ನು ಪಥಭೃಷ್ಟಗೊಳಿಸಿಬಿಟ್ಟನು ಮೂಸ ಅತ್ಯಂತ ಕ್ರೋಧ ಹಾಗೂ ಖೇದಗೊಂಡು ತನ್ನ ಜನಾಂಗದ ಕಡೆಗೆ ಮರಳಿ ಹೀಗೆಂದರು ಓ ನನ್ನ ಜನಾಂಗದವರೇ ನಿಮ್ಮ ಪ್ರಭು ನಿನ್ನೊಡನೆ ಉತ್ತಮ ವಾಗ್ದಾನಗಳನ್ನು ಮಾಡಿರಲಿಲ್ಲವೇ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 ಏನನ್ನೋ ಹಾಕಿದನು ಮತ್ತು ಅವರಿಗಾಗಿ ಒಂದು ಕರುವಿನ ಮೂರ್ತಿಯನ್ನು ಮಾಡಿ ಹೊರತಂದನು ಅದರೊಳಗಿನಿಂದ ಎತ್ತಿನಂತಹ ಧ್ವನಿ ಹೊರಡುತ್ತಿತ್ತು ಜನರು ಇದುವೇ ನಿಮ್ಮ ದೇವರು ಮತ್ತು ಮೂಸಾರ ದೇವರು ಮೂಸ ಇದನ್ನು ಮರೆತು ಎಂದು ಕೂಗಿದರು ಅದು ಅವರ ಮಾತಿಗೆ ಉತ್ತರಿಸುವುದಿಲ್ಲ ಎಂಬುದನ್ನಾಗಲಿ ಅವರ ಲಾಭನಷ್ಟಗಳ ಯಾವ ಅಧಿಕಾರವನ್ನೂ ಪಡೆದಿಲ್ಲ ಎಂಬುದನ್ನಾಗಲಿ ಅವರು ನೋಡುತ್ತಿರಲಿಲ್ಲವೇ ಹಾರೂನರು ಮೂಸಾರು ಬರುವುದಕ್ಕಿಂತ ಮೊದಲೇ ಅವರೊಡನೆ ಸಾರಿ ಹೇಳಿದ್ದರು ಹೇ ಜನರೇ ನೀವು ಇದರ ಕಾರಣದಿಂದಾಗಿ ಪರೀಕ್ಷೆಗೆ ಗುರಿಯಾಗಿರುತ್ತೀರಿ ಪರಮ ನಿಮ್ಮ ಪ್ರಭು ಆದುದರಿಂದ ನೀವು ನನ್ನನ್ನು ಅನುಸರಿಸಿರಿ ಮತ್ತು ನನ್ನ ಆಜ್ಞೆಯನ್ನು ಪಾಲಿಸಿರಿ ಆದರೆ ಅವರು ಇವರೊಡನೆ ಮೂಸಾ ನಮ್ಮ ಬಳಿಗೆ ಮರಳಿ ಬರುವವರೆಗೂ ನಾವು ಇದರ ಉಪಾಸನೆಯನ್ನೇ ಮಾಡುತ್ತಿರುವೆವು ಎಂದು ಹೇಳಿಬಿಟ್ಟರು ಮೂಸಾ ತನ್ನ ಜನಾಂಗವನ್ನು ಗದರಿಸಿದ ತರುವಾಯ ಹಾರೂನ್ರ ಕಡೆಗೆ ತಿರುಗಿ ಇಂತೆಂದರು ಓ ಹಾರೂನ್ ಇವರು ಪಥಭೃಷ್ಟರಾಗುತ್ತಿರುವುದನ್ನು ನೀವು ಕಂಡಾಗ ನನ್ನ ಮಾರ್ಗದರ್ಶನವನ್ನು ಅನುಸರಿಸದಂತೆ ನಿಮ್ಮನ್ನು ತಡೆದವರಾರು ನೀವು ನನ್ನ ಅಪ್ಪಣೆಯ ವಿರುದ್ಧ ನಡೆದಿರ ಹಾರೂನ್ ಹೀಗೆ ಉತ್ತರ ಕೊಟ್ಟರು ಓ ನನ್ನ ಮಾತೆಯ ಪುತ್ರನೇ ನನ್ನ ಗಡ್ಡವನ್ನು ಹಿಡಿಯಬೇಡ ಮತ್ತು ನನ್ನ ತಲೆಕೂದಲನ್ನು ಎಳೆಯಬೇಡ ನೀನು ಬಂದು ನೀವು ಬನಿ ಇಸ್ರಾಯಿಲರಲ್ಲಿ ಈಲರಲ್ಲಿ ಮಾಡಿದಿರಿ ಮತ್ತು ನನ್ನ ಮಾತಿಗೆ ಬೆಲೆಯೇ ಕೊಡಲಿಲ್ಲ ಎಂದು ಹೇಳುವಿ ಎಂಬ ಭಯ ಆಗ ಮೂಸಾರು ಓ ಸಾಮಿರಿ ನಿನ್ನ ಸಂಗತಿಯೇನು ಎಂದು ಕೇಳಿದರು ಅವನು ಇವರಿಗೆ ಕಾಣಿಸದಿದ್ದ ಒಂದು ವಸ್ತುವನ್ನು ನಾನು ಕಂಡೆನು ಆದುದರಿಂದ ರಸೂಲರ ಪಾದಚಿಹ್ನೆಯಿಂದ ನಾನು ಒಂದು ಹಿಡಿ ತೆಗೆದುಕೊಂಡು ಅದಕ್ಕೆ ಹಾಕಿಬಿಟ್ಟೆ ನನ್ನ ಚಿತ್ತವೇನೋ ನನಗೆ ಹೀಗೆಯೇ ಹೊಲೆಯಿಸಿತು ಎಂದನು ಮೂಸಾರು ಹೀಗೆ ಹೇಳಿದರು ಹಾಗಾದರೆ ನಡೆ ನೀನಿನ್ನು ಜೀವಮಾನವಿಡೀ ನನ್ನನ್ನು ಮುಟ್ಟಬೇಡಿರಿ ಎಂದು ಕೂಗುತ್ತಿರಬೇಕು ನಿಶ್ಚಯವಾಗಿಯೂ ನಿನ್ನ ವಿಚಾರಣೆ ನಡೆಸಲಾಗುವ ದಿನವೊಂದಿದೆ ಅದು ನಿನ್ನಿಂದ ಎಷ್ಟು ಮಾತ್ರಕ್ಕೂ ಸರಿದು ಹೋಗಲಾರದು ನೀನು ಮೋಹಗೊಂಡಿದ್ದ ಈ ಆರಾಧ್ಯ ನೋಡು ನಾವಿನ್ನು ಇದನ್ನು ಸುಟ್ಟು ಬಿಡುವೆವು ಮತ್ತು ಚೂರು ಚೂರುಚೂರಾಗಿ ಮಾಡಿ ಸಮುದ್ರದಲ್ಲಿ ಹರಿಸಿಬಿಡುವೆವು ಜನರೇ ನಿಮ್ಮ ದೇವನು ಏಕಮಾತ್ರ ಅಲ್ಲಾಹನಾಗಿದ್ದು ಅವನ ಹೊರತು ಅನ್ಯ ದೇವನಾರು ಇಲ್ಲ ಅವನ ಜ್ಞಾನವು ಸಕಲ ವಸ್ತುಗಳನ್ನು ಆವರಿಸಿಕೊಂಡಿದೆ ಓ ಪೈಗಂಬರರೆ ಈ ರೀತಿ ನಾವು ನಿಮಗೆ ವೃತ್ತಾಂತವನ್ನು ತಿಳಿಸುತ್ತೇವೆ ನಾವು ನಮ್ಮಲ್ಲಿಂದಲೇ ನಿಮಗೊಂದು ಉದ್ಭೋಧ ಪ್ರದಾನ ಮಾಡಿರುತ್ತೇವೆ ಇದರಿಂದ ವಿಮುಖನಾದವನು ನಿಶ್ಚಯವಾಗಿಯೂ ಪುನರುತ್ಥಾನದ ದಿನ ಕಠಿಣವಾದ ಪಾಪಗಳ ಹೊರೆ ಹೊರುವನು ಇಂತಹವರೆಲ್ಲರೂ ಸದಾ ಅದರ ಸಂಕಟದಲ್ಲೇ ಬಿದ್ದಿರುವರು ಮತ್ತು ಪುನರುತ್ಥಾನದ ದಿನ ಈ ಅಪರಾಧದ ಹೊಣೆಯು ಅವರಿಗೆ ಅತ್ಯಂತ ಅಪಹಣೀಯ ಹೊರೆಯಾಗಿರುವುದು ಕಹಳೆಯನ್ನು ಊದಲಾಗುವ ದಿನ ನಾವು ಅಪರಾಧಿಗಳ ಕಣ್ಣುಗಳು ಭಯಭೀತಿಯಿಂದ ನಿಶ್ಚಲವಾಗಿರುವ ಸ್ಥಿತಿಯಲ್ಲಿ ಅವರನ್ನು ಸುತ್ತುಗಟ್ಟಿ ತರುವೆವು ಅವರು ಪರಸ್ಪರ ಪಿಸುಮಾತಿನಲ್ಲಿ ನೀವು ಭೂಲೋಕದಲ್ಲೇನೋ ಕೇವಲ ಹತ್ತು ದಿನಗಳನ್ನು ಮಾತ್ರ ಕಳೆದಿರಬಹುದು ಎನ್ನುವರು ಅವರೇನು ಹೇಳುತ್ತಿರುವರೆಂದು ನಮಗೆ ಚೆನ್ನಾಗಿ ಗೊತ್ತಿದೆ ಆಗ ಅವರಲ್ಲಿ ಅತ್ಯಧಿಕ ಜಾಗರೂಕತೆಯಿಂದ ಅಂದಾಜು ಮಾಡುವನು ನಿಮ್ಮ ಭೂಲೋಕದ ಜೀವನಾವಧಿಯು ಒಂದು ದಿನ ಮಾತ್ರವಿತ್ತು ಎಂದು ಹೇಳುವನು ಎಂಬುದನ್ನು ನಾವು ಬಲ್ಲೆವು ಅಂದು ಈ ಪರ್ವತಗಳು ಎಲ್ಲಿ ಹೋಗಿಬಿಡುವು ಎಂದು ಇವರು ನಿಮ್ಮೊಡನೆ ಕೇಳುತ್ತಾರೆ ನನ್ನ ಪ್ರಭು ಅವುಗಳನ್ನು ಧೂಲನ್ನಾಗಿ ಮಾಡಿ ಹಾರಿಸಿ ಬಿಡುವೆನೆಂದು ಮತ್ತು ಭೂಮಿಯನ್ನು ಯಾವುದೇ ಓರೆಕೋರೆ ಏರು ತಗ್ಗುಗಳು ಕಾಣಿಸದಂತಹ ಬಟ್ಟ ಬಯಲನ್ನಾಗಿ ಮಾಡಿಬಿಡುವನು ಎಂದು ಹೇಳಿರಿ ಅಂದು ಎಲ್ಲರೂ ಘೋಷಿಸುವವನ ಕೂಗಿಗನುಸಾರ ನೇರವಾಗಿ ಸಾಗಿ ಬರುವರು ಯಾವನು ಕಿಂಚಿಟ್ಟು ಸದ್ದು ಗದ್ದಲಗಳೆಲ್ಲವೂ ರಹಮಾನನ ಮುಂದೆ ಅಡಗಿ ಹೋಗುವು ಒಂದು ಕ್ಷೀಣ ಗುಣಗಾಟದ ಹೊರತು ಇನ್ನೇನನ್ನೂ ನೀವು ಕೇಳಲಾರಿದಿ ಅಂದು ರೆಹಮಾನನು ಯಾರಿಗೆ ಅನುಮತಿ ನೀಡುವನೋ ಮತ್ತು ಯಾರ ಮಾತನ್ನು ಕೇಳಲು ಇಚ್ಛಿಸುವ ಅವರ ಹೊರತು ಯಾರ ಶಿಫಾರಸು ಫಲಕಾರಿಯಾಗದು ಅವನು ಜನರ ಮುಂದಿನ ಮತ್ತು ಹಿಂದಿನ ಎಲ್ಲ ಸ್ಥಿತಿಯನ್ನು ಅರಿತಿರುತ್ತಾನೆ ಮತ್ತು ಇತರರಿಗೆ ಅದರ ಸಂಪೂರ್ಣ ಜ್ಞಾನವಿಲ್ಲ ಜನರ ಶಿರಗಳು ಆ ಚಿರಂತನನ ಹಾಗೂ ಸ್ವಯಂ ಸ್ಥಿರನ ಮುಂದೆ ಬಾಗುವು ಆಗ ಅಕ್ರಮದ ಪಾಪ ಹೊತ್ತಿರುವವನು ವಿಫಲನಾಗುವನು ಸತ್ಕರ್ಮಗಳನ್ನು ಮಾಡಿರುದರೊಂದಿಗೆ ಸತ್ಯವಿಶ್ವಾಸಿಯೂ ಆಗಿರುವತನಿಗೆ ಯಾವುದೇ ಅನ್ಯಾಯ ಮತ್ತು ಹಕ್ಕುಚ್ಯುತಿಯ ಭಯವಿರಲಾರದು ಓ ಪೈಗಂಬರರೆ ಈ ರೀತಿ ನಾವು ಇದನ್ನು ಅರಬ್ಬಿ ಭಾಷೆಯ ಕುರ್ಆನ್ ಆಗಿ ಮಾಡಿ ಅವತೀರ್ಣಗೊಳಿಸಿರುವೆವು ಮತ್ತು ಇದರಲ್ಲಿ ಬಗೆಬಗೆಯಾಗಿ ಎಚ್ಚರಿಕೆಯನ್ನಿತ್ತಿರುವೆವು ಇವರು ಪಥಭೃಷ್ಟತೆಯಿಂದ ದೂರವಿರಲಿಕ್ಕಾಗಿ ಅಥವಾ ಅದರ ಇವರಲ್ಲಿ ಚೈತನ್ಯದ ಚಿಹ್ನೆ ಮೂಡಿಬರಬಹುದೆಂದು ನಿರೀಕ್ಷಿಸಿ ಹೀಗೆ ಮಾಡಿದ್ದೇವೆ ಅಲ್ಲಾಹು ಮಹೋನ್ನತನು ಯಥಾರ್ಥ ಸಾಮ್ರಾಟನು ನಿಮ್ಮ ಮೇಲೆ ಕುರ್ಆಾನಿನ ದಿವ್ಯವಾಣಿ ಪರಿಪೂರ್ಣಗೊಳ್ಳುವುದಕ್ಕೆ ಮುಂಚೆಯೇ ಅದನ್ನು ಪಠಿಸುವುದರಲ್ಲಿ ತವಕ ಪಡಬೇಡಿರಿ ಓ ನನ್ನ ಪ್ರಭು ನನಗೆ ಇನ್ನಷ್ಟು ಜ್ಞಾನ ದಯ ಎಂದು ಪ್ರಾರ್ಥಿಸಿ ನಾವು ಇದಕ್ಕೆ ಮುಂಚೆ ಆದಮರಿಗೊಂದು ಕೊಟ್ಟಿದ್ದೆವು ಆದರೆ ಅವರು ಮರೆತು ಮತ್ತು ನಾವು ಅವರಲ್ಲಿ ಸ್ಥಿರಚಿತ್ತವನ್ನು ಕಾಣಲಿಲ್ಲ ನಾವು ದೇವಚರರೊಡನೆ ಆದಮರಿಗೆ ಸಾಷ್ಟಾಂಗವೆರಗಿರಂದು ಹೇಳಿದ್ದ ಆ ಸಂದರ್ಭವನ್ನು ಸ್ಮರಿಸಿ ಅವರೆಲ್ಲರೂ ಸಾಷ್ಟಾಂಗ ನೆರಗಿದರು ಆದರೆ ಬಿಳಿಸೊಬ್ಬನು ಮಾತ್ರ ನಿರಾಕರಿಸಿಬಿಟ್ಟನು ಆಗ ನಾವು ಆದಮರೊಡನೆ ಇವನು ನಿಮ್ಮ ಮತ್ತು ನಿಮ್ಮ ಪತ್ನಿಯ ಶತ್ರು ಇವನು ನಿಮ್ಮಿಬ್ಬರನ್ನು ಸ್ವರ್ಗದಿಂದ ಹೊರಹಾಕಿಸಿ ನಿಮ್ಮನ್ನು ಗಂಡಾಂತರಕ್ಕೆ ಒಳಪಡಿಸದಿರಲಿ ಇಲ್ಲಿರುವ ಸೌಕರ್ಯಗಳಿಂದಾಗಿ ನಿಮಗೆ ಹಸಿರೆ ಹಾಗೂ ನಗ್ನತೆ ಬಾಧಿಸುವುದಿಲ್ಲ ಮತ್ತು ನಿಮ್ಮನ್ನು ನೀರಡಿಕೆಯೂ ಬಿಸಿಲಿನ ಬೇಗಯೂ ಸತಾಯಿಸದು ಎಂದೆವು ಆದರೆ ಶೈತಾನನು ಅವರನ್ನು ಪುಸಲಾಯಿಸಿದನು ಓ ಆದ್ ನಾನು ನಿಮಗೆ ಅಮರ ಜೀವನವು ಅನಂತ ಸಾಮ್ರಾಜ್ಯವು ಸಿಗುವಂತಹ ವೃಕ್ಷವನ್ನು ತೋರಿಸಲೇ ಎಂದು ಕೇಳತೊಡಗಿದನು ಕೊನೆಗೆ ಇಬ್ಬರೂ ಆ ಮರದ ಫಲವನ್ನು ತಿಂದುಬಿಟ್ಟರು ಪರಿಣಾಮವಾಗಿ ತಕ್ಷಣವೇ ಅವರ ಗುಪ್ತಾಂಗಗಳು ಪರಸ್ಪರರಿಗೆ ಗೋಚರವಾದುವು ಮತ್ತು ಇಬ್ಬರೂ ತಮ್ಮನ್ನು ತಾವೇ ಸ್ವರ್ಗದ ಎಲೆಗಳಿಂದ ಮರೆತೊಡಗಿದರು ಆದಂ ತಮ್ಮ ಪ್ರಭುವಿನ ಆಜ್ಞೋಲ್ಲಂಘನೆ ಮಾಡಿದರು ಮತ್ತು ಸನ್ಮಾರ್ಗ ಅನಂತರ ಅವರ ಪ್ರಭು ಅವರನ್ನು ಪುನೀತಗೊಳಿಸಿದನು ಅವರ ಪಶ್ಚಾತ್ತಾಪ ಸ್ವೀಕರಿಸಿದನು ಅವರಿಗೆ ಸಣ್ಣಾರ್ಗದರ್ಶನ ಮಾಡಿದನು ಮತ್ತು ನೀವಿಬ್ಬರೂ ಅರ್ಥಾತ್ ಮಾನವ ಮತ್ತು ಶೈತಾನ ಇಲ್ಲಿಂದ ಇಳಿದುಬಿಡಿರಿ ನೀವು ಪರಸ್ಪರ ಶತ್ರುಗಳಾಗಿರುವಿರಿ ಮುಂದೆ ನನ್ನ ವತಿಯಿಂದ ನಿಮಗೇನಾದರೂ ಮಾರ್ಗದರ್ಶನ ತಲುಪಿದರೆ ನನ್ನ ಈ ಮಾರ್ಗದರ್ಶನವನ್ನು ಅನುಸರಿಸಿದವನು ದಾರಿಗಡಲಾರನು ಮತ್ತು ದುರದೃಷ್ಟಕ್ಕೆ ಒಳಗಾಗಲಾರನು ನನ್ನ ಉದ್ಭೋಧದಿಂದ ವಿಮುಖನಾದವನ ಜೀವನವು ಭೂಲೋಕದಲ್ಲಿ ಸಂಕೀರ್ಣವಾಗುವುದು ಮತ್ತು ಪುನರುತ್ಥಾನದ ದಿನ ನಾವು ಅವನನ್ನು ಕುರುಡನನ್ನಾಗಿ ಮಾಡಿ ಎಬ್ಬಿಸುವೆವು ಎಂದು ಹೇಳಿದನು ಅವನು ಓ ನನ್ನ ಪ್ರಭು ಭೂಲೋಕದಲ್ಲಿ ನಾನು ದೃಷ್ಟಿಯುಳ್ಳವನಾಗಿದ್ದೆ ನನ್ನನ್ನು ಇಲ್ಲೇಕೆ ಕುರುಡನಾಗಿ ಎಬ್ಬಿಸಿದೆ ಎಂದು ಕೇಳುವನು ಆಗ ಅಲ್ಲಾಹು ನನ್ನ ವಚನಗಳು ನಿನ್ನ ಬಳಿಗೆ ಬಂದಿದ್ದಾಗ ನೀನು ಇದೇ ರೀತಿಯಲ್ಲಿ ನರೆತು ಹಾಗೆಯೇ ಇಂದು ನೀನು ಮರೆಯಲ್ಪಡುತ್ತಿರುವೆ ಎನ್ನುವನು ಹೀಗೆ ನಾವು ಹದತಪ್ಪಿಸಾಗುವವನಿಗೂ ತನ್ನ ಪ್ರಭುವಿನ ವಚನಗಳ ಮೇಲೆ ವಿಶ್ವಾಸ ವಿಧಿಸದವನಿಗೂ ಭೂಲೋಕದಲ್ಲಿ ಪ್ರತಿಫಲ ಕೊಡುತ್ತೇವೆ ಮತ್ತು ಪರಲೋಕದ ಯಾತನೆಯು ಅಧಿಕ ಪ್ರಚಂಡವೂ ಹೆಚ್ಚು ಶಾಶ್ವತವೂ ಆಗಿರುತ್ತದೆ ಇವರಿಗಿಂತ ಮುಂಚೆ ನಾವು ಅದೆಷ್ಟೋ ಜನಾಂಗಗಳನ್ನು ನಾಶಗೊಳಿಸಿರುತ್ತೇವೆ ಅವರ ಪಾಲುಬಿದ್ದ ನಾಡುಗಳಲ್ಲಿ ಇವರು ಸಂಚರಿಸುತ್ತಾರೆ ಇತಿಹಾಸದ ಈ ಪಾಠದಿಂದ ಇವರಿಗೇನೂ ಮಾರ್ಗದರ್ಶನ ಸಿಗಲಿಲ್ಲವೆ ವಾಸ್ತವದಲ್ಲಿ ಬುದ್ಧಿಶಾಲಿಗಳಿಗೆ ಇದರಲ್ಲಿ ಅನೇಕ ನಿದರ್ಶನಗಳಿವೆ ಒಂದು ವಿಷಯವು ನಿನ್ನ ಪ್ರಭುವಿನ ಕಡೆಯಿಂದ ಮೊದಲೇ ನಿರ್ಧರಿಸಲ್ಪಡದಿರುತ್ತಿದ್ದರೆ ಹಾಗೂ ಕಾಲಾವಕಾಶದ ಅವಧಿಯೊಂದು ನಿಶ್ಚಿತವಾಗದಿರುತ್ತಿದ್ದರೆ ಇವರ ತೀರ್ಮಾನವನ್ನು ಮಾಡಿ ಮುಗಿಸಿಯೇ ಬಿಡಲಾಗುತ್ತಿತ್ತು ಆದುದರಿಂದ ಪೈಗಂಬರರೆ ಅವರ ಮಾತುಗಳ ಬಗ್ಗೆ ತಾಳ್ಮೆ ಮತ್ತು ಸೂರ್ಯೋದಯಕ್ಕೆ ಹಾಗೂ ಸೂರ್ಯಾಸ್ತಮಾನಕ್ಕೆ ಮುಂಚೆ ನಿಮ್ಮ ಪ್ರಭುವಿನ ಸ್ತುತಿೋತ್ರದೊಂದಿಗೆ ಅವನ ಪಾವಿತ್ರ್ಯವನ್ನು ಮತ್ತು ರಾತ್ರಿ ವೇಳೆಗಳಲ್ಲಿಯೂ ಹಗಲಿನ ಕಿನಾರೆಗಳಲ್ಲಿಯೂ ಅವನ ಪಾವಿತ್ರ್ಯವನ್ನು ಸ್ತುತಿಸಿರಿ ಇದರಿಂದ ನೀವು ಸಂತೃಪ್ತರಾಗಲೂಬಹುದು ನಾವು ಇವರ ಪೈಕಿ ನಾನಾ ಜನರಿಗೆ ನೀಡುವ ಐಹಿಕ ಭೋಗವಿಲ್ಲಗಳತ್ತ ಕಣ್ಣೆತ್ತಿಯೂ ನೋಡಬೇಡಿರಿ ಅವುಗಳನ್ನಂತೂ ನಾವು ಪರೀಕ್ಷಿಸಲಿಕ್ಕಾಗಿ ಅವರಿಗೆ ಕೊಟ್ಟಿರುತ್ತೇವೆ ಮತ್ತು ನಿನ್ನ ಪ್ರಭು ನೀಡಿರುವ ಧರ್ಮಸಮ್ಮತ ಜೀವನಾಧಾರವೇ ಶ್ರೇಷ್ಠವೂ ಶಾಶ್ವತವೂ ಆಗಿರುತ್ತದೆ ನಿಮ್ಮ ಮನೆಯವರಿಗೆ ನಮಾಜಿನ ಅಪ್ಪಣೆ ಕೊಡಿರಿ ಮತ್ತು ಸಂತ ನೀವು ಅದನ್ನು ಸಂಸ್ಥಾಪಿಸಿರಿ ನಾವು ನಿಮ್ಮಿಂದ ಜೀವನಾಧಾರವನ್ನೇನು ಕೇಳುವುದಿಲ್ಲ ಜೀವನಾಧಾರವನ್ನಾದರೋ ನಾವೇ ನಿಮಗೆ ಕೊಡುತ್ತಿದ್ದೇವೆ ಪರಿಣಾಮದ ಶ್ರೇಷ್ಠತೆಯು ಧರ್ಮನಿಷ್ಠೆಗೆ ಮಾತ್ರವಿರುತ್ತದೆ ಈ ವ್ಯಕ್ತಿ ತನ್ನ ಪ್ರಭುವಿನ ಕಡೆಯಿಂದ ಪವಾಡವನ್ನೇನು ತರುವುದಿಲ್ಲಬೇಕೇ ಎಂದು ಅವರು ಕೇಳುತ್ತಾರೆ ಅವರ ಬಳಿಗೆ ಹಿಂದಿನ ಗ್ರಂಥಗಳ ಸಕಲ ಶಿಕ್ಷಣಗಳ ಸುಸ್ಪಷ್ಟ ವಿವರಣೆ ಬರಲಿಲ್ಲವೇ ಅದು ಬರುವುದಕ್ಕೆ ಮುಂಚೆ ನಾವು ಅವರನ್ನು ಯಾವುದಾದರೊಂದು ಯಾತನೆಯಿಂದ ನಾಶಗೊಳಿಸಿ ಬಿಡುತ್ತಿದ್ದರೆ ಓ ನಮ್ಮ ಪ್ರಭು ನೀನು ನಮ್ಮ ಬಳಿಗೆ ಓರ್ವ ಸಂದೇಶವಾಹಕನನ್ನೇಕೆ ಕಳುಹಿಸಲಿಲ್ಲ ನಾವು ನಿಂದ್ಯರು ನೀಚರೂ ಆಗುವುದಕ್ಕೆ ಮುಂಚೆಯೇ ನಾವು ನಿನ್ನ ವಚನಗಳ ಅನುಸರಣೆ ಮಾಡಿಕೊಳ್ಳುತ್ತಿದ್ದೇವಲ್ಲ ಎಂದು ಇವರೇ ಹೇಳುತ್ತಿದ್ದರು ಓ ಕೈಗಂಬರರೆ ಪ್ರತಿಯೊಬ್ಬನು ಕರ್ಮಫಲದ ಪ್ರತೀಕ್ಷೆಯಲ್ಲೇ ಇದ್ದಾನೆ ಆದ್ದರಿಂದ ನಿರೀಕ್ಷಿಸುತ್ತಲೀರಿ ಯಾರು ನೇರ ಮಾರ್ಗದಲ್ಲಿ ನಡೆಯುವವರು ಮತ್ತು ಯಾರು ಸನ್ಮಾರ್ಗದರ್ಶನ ಹೊಂದಿದವರೆಂದು ಸದ್ಯವೇ ನಿನಗೆ ತಿಳಿದು ಎಂದು ಅವರೊಡನೆ ಹೇಳಿರಿ